ಓರು ನಮಃ ಹರಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ಪುಣಚ್ಚ. ಶಿವ ಶಿವಪುರಾಣದಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಈಗಾಗಲೇ ನೋಡಿದ್ದೇವೆ ಸಾಧ್ಯ ಸಾಧನ ಖಂಡ ಅದರಲ್ಲಿ ಎರಡನೆಯದು ರುದ್ರಸಂಹಿತೆ ಅದರಲ್ಲಿ ಮೊದಲನೇದಾದ ಸೃಷ್ಟಿಖಂಡ ಅದರಲ್ಲಿ ಈಗ ಎಂಟು ಅಧ್ಯಾಯಗಳನ್ನು ನೋಡಿದ್ದೇವೆ ಇದೀಗ ಒಂಬತ್ತನೇ ಅಧ್ಯಾಯವನ್ನು ನೋಡ್ರೋಣ ಅಂದರೆ ಇದರಲ್ಲಿ ಸೃಷ್ಟಿ ಯಾವ ರೀತಿ ಆಯಿತು ಮೊದಲು ಮೊತ್ತ ತ್ರಿಮೂರ್ತಿಗಳ ಸೃಷ್ಟಿ ಇದರ ಬಗ್ಗೆ ಇಲ್ಲಿ ಈಗ ಹೇಳ್ತಾ ಇದ್ದಾರೆ ಶ್ರೀಹಿ ಓ ನಮ ಶಿವಾಜ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಜಾಂ ಸೃಷ್ಟಿ ಖಂಡೇ ನವಮೋಧ್ಯ ब्रह्मवाच्य महेश प्रादुर्बूव सुप्रीत वाम करुण निधि ब्रह्मकर्तने ಆಮೇಲೆ ನಾರದನಿಗೆ ಹೇಳೋದು ಆಮೇಲೆ ಅಥ ಆ ಕರ್ಣ್ಯನುತಿಂ ವಿಷ್ಣು ಕೃತ ಸ್ವಸ ಮಹೇಶ್ವರ ಕರುಣಾಶಾಲಿಯಾದಂತಹ ಕರುಣಾನಿಧಿ ಆ ಮಹೇಶ್ವರನು ವಿಷ್ಣು ಮಾಡಿದ ತನ್ನ ಸ್ತೋತ್ರವನ್ನು ಕೇಳಿ ಅಥಾ ಕರ್ಣ್ಯನುತಿಂ ವಿಷ್ಣು ಕೃತ ಸ್ವಸ್ಯ ಮಹೇಶ್ವರ ಪ್ರಾದುರ್ಬೂ ಸುಪ್ರೀತ ಸರುಣಾನಿಧಿ ತನ್ನ ಎಡಭಾಗದೊಡನೆ ಸಾವ ಅಂದರೆ ಉಮೆಯೊಡನೆ ಪ್ರತ್ಯಕ್ಷಣ ಅದ ಉಮೇಶ್ವರನಾಗಿ ಅರ್ಧನಾರೀಶ್ವರನಾಗಿ ಪಂಚವಕ್ತಿನಯನೋ ಭಲಚಂದ್ರೋ ಜಟಾಧರ ಗೌರವರ್ಣೋ ವಿಶಾಲಕ್ಷೋ ಭಸ್ಮೋದ್ಧೂಲಿತ ವಿಗ್ರಹ ಆ ಪರಶಿವನ ವೈಭವ ವೈಭವವನ್ನು ಏನೆಂದು ಹೇಳಲಿ ಆತನಿಗೆ ಐದು ಮುಖಗಳು ಪಂಚಭಕ್ತ ತ್ರಿನಯನಃ ಮೂರು ಕಣ್ಣುಗಳು ಬಾಲಚಂದ್ರ ಹಣೆ ಅಂಚಿನಲ್ಲಿ ಬಾಲಚಂದ್ರನು ಮೆರೆಯುತ್ತಿದ್ದಾನೆ ಬಾಲ ಅಂದರೆ ಹಣೆ ಬಾಲ ಅಂದರೆ ಸಣ್ಣ ಚಂದ್ರ ಪೂರ್ಣ ಪೌರ್ಣಮಿಯ ಚಂದ್ರ ಅಲ್ಲ ಅಲ್ಲಿ ಚಂದ್ರಾಂಶ ಒಂದು ಚಂದ್ರನ ಕಲೆ ಜಟಾಧರೋ ಹಾಗೆ ಜಟೆ ಜಟೇನ ಧರಿಸಿದವನು ತಲೆಯಲ್ಲಿ ಗೌರವರ್ಣ ಶುಭ್ರವಾದ ಮೈ ಬಣ್ಣ ವಿಶಾಲಾಕ್ಷ ದೊಡ್ಡ ದೊಡ್ಡ ವಿಶಾಲವಾದ ಕಣ್ಣುಗಳು ಭಸ್ಮೋದ್ಧೂರಿತ ವಿಗ್ರಹ ಮೈಯೆಲ್ಲ ಭಸ್ಮದಿಂದ ಉದ್ಧೂರಿತವಾದಂತಹ ಸ್ವರೂಪ ದಶಬಾಹುರ್ನೀಲಗಲ ಸ್ವರ್ಣ ಸರ್ವಾಭರಣಭೂಷಿತ ಸರ್ವಾಂಗಸುಂದರೋ ಭಸ್ಮ ತ್ರಿಪು ತ್ರಿಪುಂಡ್ರಾಂಕಿತ ಮತ್ಸಕ ಹೋ ಮಸ್ತಕ ಅಂದರೆ ಹತ್ತು ಕೈಗಳು ದಶಬಾಹು ಐದು ಮುಖ ಹತ್ತು ಕೈಗಳು ಕಪ್ಪಾದ ಕೊರಳು ನೀಲಗಲಹ ಹ್ಞೂ ನೀಲವರ್ಣದ ನೀಲಕಂಠ ಶ್ರೀಕಂಠ ಅಂತೇಳಿ ಹೇಳುವುದಾಗಿ ನೀಲಗ್ರೀವ ಅಂತಲೂ ಹೇಳ್ತಾರೆ ಆಮೇಲೆ ಸರ್ವಾಭರಣ ಭೂಷಿತ ಎಲ್ಲ ಆಭರಣಗಳಿಂದ ನಾನಾ ವಿಧದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಂತಹ ಸರ್ವಾಂಗಸುಂದರನಾದಂತಹ ಭಸ್ಮತ್ರಿಪುಂಡ್ರಾಂಕಿತ ಮಸ್ತಕ ಆತನ ಪ್ರಶಸ್ತವಾದ ಲಲಾಟ ಅಡ್ಡಡ್ಡವಾಗಿರುವ ಮೂರು ಭಸ್ಮರೇಖೆಗಳಿಂದ ಸುಶೋಿತವಾಗಿತ್ತು ಮಸ್ತಕ ಹಣೆ ತಲೆ ತಂದೃಷ್ಟ್ವಾ ತಾದೃಶ್ಯ ದೇವ ಸಮರ ತುಷ್ಟಾವ ಪುನರಿಷ್ಟಾಭಿರ್ ವಾಗ್ಭಿರು ವಿಷ್ಣುರ್ಮಯಾ ಸಹ ಆಗ ತನ್ನ ಅರ್ಧಾಂಗಿಯೊಡನೆ ಅದ್ಭುತ ರೂಪದಿಂದ ಆವಿರ್ಭವಿಸಿದಂಥ ಆ ದೇವದೇವನಾದ ಶಿವನನ್ನು ಕಂಡು ಮತ್ತೆ ವಿಷ್ಣು ನನ್ನೊಡನೆ ಅಂದರೆ ಬ್ರಹ್ಮನೊಡನೆ ಪ್ರಿಯವಾದ ವಾಕ್ಯಗಳಿಂದ ಅದರನ್ನು ಸ್ತೋತ್ರ ಮಾಡಿದ ತಮ್ಮ ದೃಷ್ಟ್ ತಾದೃಶಂ ದೇವಂ ಸ ತನ್ನ ಪತ್ನಿ ಸಮೇತನಾಗಿ ಬಂದಂತಹ ಪರಮೇಶ್ವರನನ್ನು ಕಂಡು ತುಷ್ಟಾವ ಪುನಃ ಅವನನ್ನು ಸಂತೋಷಪಡಿಸ್ತಾನೆ ಪುನಃ ಇಷ್ಟಾಭಿ ವಾಗ್ಭಿಹಿ ಅವನಿಗೆ ಇಷ್ಟವಾಗುವಂತಹ ವಾಗ್ ಮಾತಿನಿಂದ ಸ್ತುತಿಯಿಂದ ಹೊಗಳಿಕೆಯಿಂದ ವಿಷ್ಣು ಬ್ರಹ್ಮನೊಂದಿಗೆ ಅವನನ್ನು ಸಂತೋಷಪಡಿಸ್ತಾನೆ ಪ್ರಸನ್ನ ಪ್ರಸನ್ನಗೊಳಿಸ್ತಾನೆ ನಿಗಮಂ ಶ್ವಾಸರೂಪೇಣ ದಸ್ಮೈ ತಥೋಹರ ವಿಷ್ಣುವೇ ಚ ಪ್ರಸನ್ನ ಆತ್ಮ ಮಹೇಶ ಕರುಣಾಕರ ಬಳಿಕ ಮಹೇಶ್ವರನು ಪ್ರಸನ್ನವಾದ ಮನಸ್ಸುಳ್ಳವನಾಗಿ ವಿಷ್ಣುವಿಗೆ ತನ್ನ ನಿಶ್ವಾಸ ರೂಪದಿಂದ ವೇದಗಳನ್ನು ಉಪದೇಶಿಸಿದ ತೋ ಜ್ಞಾನಮದ್ ತಸ್ಮೈ ರಹಸ್ಯ ಪರಮಾತ್ಮನೆ ಪರಮಾತ್ಮ ಪುನರ್ ಮಹ್ಯಂ ದತ್ತವಾನ್ ಕೃಪೆಯ ಓ ಮುನಿಯೇ ಮುನೀಂದ್ರೇ ತ ಆ ಬಳಿಕ ಜ್ಞಾನಮದಾ ತಸ್ ರಹಸ್ಯ ಪರಮಾತ್ಮನೆ ರಹಸ್ಯ ಜ್ಞಾನಮದ್ ಆ ಪರಮಾತ್ಮನಾಥ ವಿಷ್ಣುವಿಗೆ ರಹಸ್ಯವಾದ ತತ್ವ ಉಪದೇಶಿಸಿದ ಪರಮಾತ್ಮ ಪುನಃ ಮಹ್ಯಂ ದತ್ತವಾನ್ ಕೃಪೆಯ ಮುನೇ ಆ ಪರಮತ್ಮನೂ ಕೃಪೆಯಿಂದ ಅದನ್ನು ನನಗೂ ಕೂಡ ಉಪದೇಶಿಸಿದ ಸಂಪ್ರಾಪ್ಯ ನಿಗಮಂ ವಿಷ್ಣು ಪ ಪ್ರ ಪುನರೇವತಂ ಕೃತಾರ್ಥ ಸಾಂಜಲಿರ್ನತ್ವಾ ಮಯಾ ಸಹ ಮಹೇಶ್ವರಂ ಕೃತಕೃತ್ಯನಾಗಿ ಮುಗಿದ ಕೈಯುಳ್ಳವನಾಗಿ ಮುಕುಲಿತ ಹಸ್ತನಾಗಿ ಅಂಜಲಿಬದ್ಧನಾಗಿ ನನ್ನೊಡನೆ ಬ್ರಹ್ಮನೊಡನೆ ಆ ಮಹೇಶ್ವರನನ್ನು ನಮಸ್ಕರಿಸಿ ಮರಳಿ ಇಂತು ಕೇಳಿದ ಈ ರೀತಿಯಾಗಿ ಕೇಳ್ತಾನೆ कथम से देव, मया पूज्य कथम प्रभो कथम ध्यानं प्रकर्तव्यम कथम व्रजसि वश्यता ओ प्रभु नीन सुप्रीत नगे हेगे निन्न नानुएं पूजी निन्न यी नो ध्यान नहींन ओलियों बगे हेगे अंति निल्ते विष्णु कितव्यम महादेव ह्या ह्या्यां आवाभ्या तव शासना ಸದಾ ಸದಾ ಜ್ಞಾಪಯನೌ ಪ್ರೀತ್ಯರ್ಥಂ ಗುರುಶಂಕರ ಓ ಮಹಾ ಮಂಗಲಕರನೇ ಓಂ ಮಹಾದೇವನೇ ಶಂಕರನೇ ನಿನ್ನ ಅಪ್ಪಣೆಯಂತೆ ನಿನ್ನ ಪ್ರೀತಿಯನ್ನು ಅನವರತವು ಸಂಪಾದಿಸಲು ನಾವಿರೋರು ಸದಾ ಏನನ್ನು ಆಚರಿಸಬೇಕು ಆಜ್ಞಾಪಿಸು ಆವಾಭ್ಯಂ ನಮ್ಮಿಂದ ಏನು ಮಾಡಲ್ಪಡಬೇಕು ಕಂ ಕರ್ತವ್ಯ ಮಯ ಆವಾಭ್ಯಾಂ ಅಸ್ಮಿ ಮಯ ಅಂದರೆ ಆವಾಭ್ಯಾಮ ನಮ್ಮಿಬ್ಬರಿಂದ ಏನು ಮಾಡಲ್ಪಡಬೇಕು ನಿನ್ನ ಪ್ರೀತ್ಯರ್ಥವಾಗಿ ಎತ್ಸರ್ವ ಮಹಾರಾಜ ಕೃಪಾಂಕೃತ್ವಾ ವಯೋ ಪ್ರಭೋ ಕಥನೀಯಂ ತದ್ಯಚ್ಚ ವಿಜ್ಞಾನ ಸ್ವಾನುಗೌ ಶಿವಾ ಓ ಮಹಾರಾಜನೇ ಓ ಪ್ರಭುವೇ ಓ ಶಿವನೇ ನಾವೀರುವ ನಿನ್ನನ್ನೇ ಆಶ್ರಯಿಸಿರುವವರೆಂದು ತಿಳಿದು ನಮ್ಮಲ್ಲಿ ಕೃಪೆಯಿಟ್ಟು ಎಲ್ಲವನ್ನೂ ತಿಳಿಸುವುದಲ್ಲದೆ ಮತ್ತು ಬೇರೆ ಏನು ವಿಶೇಷ ವಿಚಾರಗಳಿದ್ದರೂ ಕೂಡ ಅದನ್ನು ತಿಳಿಸುವ ನಮಗೆ ಹೇಳಬೇಕಾದಂಥದ್ದು ಅಂತೇಳಿ ಪ್ರಾರ್ಥಿಸ್ತಾನೆ ವಿಷ್ಣು ಬ್ರಹ್ಮನೊಂದಿಗೆ ಬ್ರಹ್ಮೋವಾಚ ಇತ್ಯೇತದ್ವಚನ ಶುತ್ ಪ್ರಸನ್ನೋ ಭಗವಾನ್ ಹರಹ ಓ ಆಚ ವಚನಂ ಪ್ರೀತ್ಯ ಸುಪ್ರಸನ್ನ ಕೃಪಾನಿಧಿ ಸುಪ್ರಸನ್ನನು ಕೃಪಾನಿಧಿಯು ಆಗಿರ್ತಕ್ಕಂತಹ ಪರಮೇಶ್ವರನು ಹರನು ಈ ಮಾತನ್ನು ವಿಷ್ಣುವಿನ ಈ ಬ್ರಹ್ಮನ ಈ ಮಾತನ್ನು ಕೇಳಿ ಬ್ರಹ್ಮ ವಿಷ್ಣುಗಳ ಈ ಮಾತನ್ನು ಕೇಳಿ ಪ್ರಸನ್ನನಾಗಿ ಹೇಳ್ತಾನೆ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾನೆ ಪ್ರಸನ್ನ ಚಿತ್ತನಾಗಿ ಶ್ರೀಶಿವ ಉಚ ಭಕ್ತೂನ ಪ್ರೀತಂ ಸುರಸ ಪಶ್ಯಂತ ಮಾಂ ಮಹಾದ ಭಯ ವಿಮುಂಚಾ ಮಮಲಿ ಸದಾ ಪೂಜ್ಯ ಧ್ಯೇಯ ಚೈತಾದೃಶ್ ಮಮ್ಮ ಇಂ ದೃಶ್ಯತೆ ಯಾರ್ಯ ಪ್ರಯತ್ನತೋ ದೇವಶ್ರೇಷ್ಠ ರೇ ಸುರಸ ಇಬ್ರೂ ಹಾಗೆ ಸುರಸೌಮೌ ಅಂತೇಳ ಸುರಸತ್ತಮಃ ಸುರಸತ್ತಮವು ಸುರಸತ್ತಮಾ ಆ ರೀತಿ ಇಬ್ಬರು ಸುರಸತ್ತಮವು ಅಯ್ಯ ಬ್ರಹ್ಮ ವಿಷ್ಣುಗಳೇ ದೇವಶ್ರೇಷ್ಠರೇ ನಿಮ್ಮ ಇರುವರ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಪ್ರೀತಃ ಅಹಂ ಭವೋ ಭಕ್ತ್ಯ ನೂನಂ ನಿಜವಾಗಿಯೂ ಮೆಚ್ಚಿದ್ದೇನೆ ನೂನಂ ನಿಜವಾಗಿಯೂ ಅಂತೇಳಿ ಪಶ್ಯಂತಂ ಮಾಂ ಮಹಾದೇವಂ ಭಯಂ ಸರ್ವ ವಿಮುಂಚಾಂ ಮಹಾದೇವನಾದ ನೋಡಿ ನಿಮ್ಮ ಭಯವೆಲ್ಲವನ್ನು ನೀವು ಬಿಟ್ಟುಬಿಡಿ ಅಭಯವನ್ನೆಚ್ಚಿದ್ದೇನೆ ಮಮಲಿ ಸದಾ ಪೂಜ್ಯ ಧ್ಯೇಯ ಚ ಎದೃಶ ಮಮ್ಮ ಯಾವಾಗಲೂ ಇದನ್ನು ಶಿವಲಿಂಗವನ್ನು ಪೂಜಿಸಬೇಕು ಇಂ ದೃಶ್ಯತೆ ಯಥ್ಯ ಪ್ರಯತ್ನ ಈಗ ಯಾವ ರೀತಿ ಲಿಂಗ ಕಂಡುಬರುತ್ತಿದೆಯೋ ಅದರಂತೆ ಅದನ್ನು ಧ್ಯಾನಿಸಬೇಕು ಹಾಗೆಯೇ ಅದನ್ನು ನಿರ್ಮಿಸಬೇಕು ಪೂಜಿತ ಲಿಂಗರುಪೇ ಪ್ರಸ ವಿವಿಧ ಫಲ ದಾ ಸರ್ವರ್ವೋಕೆಭ್ಯೋ ಸರ್ವ ಲೋಕೋ ಲೋಕೇಭ್ಯೋ ಮನೋಭೀಷ್ಟಾನ್ ಅನೇಕಷಃಃ ಈ ಲಿಂಗರೂಪದಿಂದ ನನ್ನನ್ನು ಅರ್ಚಿಸಿದ್ರೇನೆ ನಾನು ಉಲಿದು ನಾನಾ ವಿಧವಾದ ಫಲಗಳನ್ನು ಪ್ರಜೆಗಳೆಲ್ಲರ ಇಷ್ಟಾರ್ಥವನ್ನು ಲೋಕಗಳು ಅಂದರೆ ಲೋಕಾಹ ಅಂದರೆ ಜನಾ ಎನ್ನುವ ಅರ್ಥ ಇದೆ ಪ್ರಜೆಗಳೆಲ್ಲರ ಇಷ್ಟಾರ್ಥಗಳನ್ನು ನಾನು ಬಹು ವಿಧವಾಗಿ ನೀಡುತ್ತೇನೆ ಯಾ ದುಖಂ ಭತ್ರ ಯುವ ಸುರಸತ್ತಮೌ ಪೂಜಿತೆ ಮಮ ಲಿಂಗೇ ಚದಾ ಸ್ಯಾದ್ದುಃಖನಾಶನ ಅಯ್ಯ ಸುರಶ್ರೇಷ್ಠೇ ನಿಮ್ಮೀರುವ ಒಂದು ವೇಳೆ ದುಃಖ ಯಾವಾಗ ಉಂಟಾಗ್ತದೋ ಆವಾಗ ಎಲ್ಲ ನನ್ನ ಪೂಜಿಸಿದರೆ ನಿಮ್ಮ ದುಃಖವೆಲ್ಲ ಪರಿಹಾರವಾಗ್ತದೆ ಯುವಾಂ ಪ್ರಸೂತೌ ಪ್ರಕೃತೇಮೀಯ ಮಹಾಬಲೌ ಅಭ್ಯಾಂ ಸವ್ಯಸವ್ಯಾಭ್ಯಂ ಮಹೇಶ್ವರಸ್ ಹಿ ಓ ಮಹಾಬಲರೆ ನಿವೀರ್ವೋ ನನ್ನ ಮಾಯೆ ಸರ್ವೇಶ್ವರವಾದ ನನ್ನ ಎಡ ಬಲ ಭಾಗಗಳಿಂದ ಬಲ ಬಲಭಾಗದಿಂದ ಬ್ರಹ್ಮ ಎಡ ಭಾಗದಿಂದ ವಿಷ್ಣು ಹುಟ್ಟಿದ್ದೀರಿ ಅಂಥೇಳಿ ಅಯಂ ಮೇ ದಕ್ಷಿಣಾತ್ ಪಾರ್ಶ್ವಾದ್ ಬ್ರಹ್ಮ ಲೋಕಪಿತಾಮಹ ಅದನ್ನು ಹೇಳ್ತಾರೆ ಪುನಃ ವಾಮಪಾರ್ಶ್ಚ ವಿಷ್ಣುಸ್ವಂ ಸಮತ್ಪನ್ನ ಪರಾತ್ಮನಃ ಪರಂವೃಷನಾದ ನನ್ನ ಬಲಪಾರ್ಶ್ವದಿಂದ ಶಿವ ಹೇಳುವಂಥದ್ದು ಮೂರು ಲೋಕಗಳಿಗೂ ಪಿತಾಮಹ ಎನಿಸಿದ ಈ ಬ್ರಹ್ಮನೂ ಎಡಗಡೆಯ ಪಾರ್ಶ್ವದಿಂದ ವಿಷ್ಣುವು ಆದ ಹುಟ್ಟಿದಿರಿ ಪ್ರೀತಂ ಯುವ ಸಮ್ಯಕ್ವರಂ ದದ್ಯಾಂ ಯಥೇಪ್ ಮೈ ಭಕ್ತಿರ್ದೃಢ ಭೂಯ ದಿವಯೋರಭ್ಯನುಜ್ಞನೋ ನಿಮ್ಮ ನಾನು ಬಹಳ ಸುಪ್ರೀತನಾಗಿದ್ದೇನೆ ನಿಮಗಿಷ್ಟವಾದ ವರಗಳನ್ನು ನೀಡ್ತೇನೆ ನನ್ನ ಒಪ್ಪಿಗೆಯಂತೆ ನಿಮ್ಮ ನನ್ನಲ್ಲಿ ದೃಢವಾದ ಭಕ್ತಿಯೂ ನೆಲೆಸಲಿ ಪಾರ್ಥಿವೀಂಚ ಅಂದರೆ ನಿಮ್ಮ ವಿಷಯದಲ್ಲಿ ನಾನು ಭಾಳ ಸುಪ್ರೀತನಾಗಿ ನಿಮಗೆ ಇಷ್ಟವಾದ ವರಗಳನ್ನು ನೀಡ್ತೇನೆ ನನ್ನ ಒಪ್ಪಿಗೆ ಹಾಗೆ ನಿಮ್ಮ ಈರುವರೆಗೂ ನನ್ನಲ್ಲಿ ದೃಢವಾದ ಭಕ್ತಿ ನೆಲೆಸಲಿ ಅಂದರೆ ಒಂದೂ ಹೇಳ್ತೇನೆ ಒಂದನೇ ವರೆ ಆಮೇಲೆ ಪಾರ್ಥಿವೀಂಚೈ ವಮನ್ಮೂರ್ತಿಂ ವಿಧಾಯಕುರುತಾಂ ಯುವಾಂ ಸೇವಾಂಚ ವಿವಿಧಾಂ ಪ್ರಜ್ಞ ಕೃತ್ ಸುಖಮ ಎಲೈ ಪ್ರಾಜ್ಞರೇ ಮಣ್ಣಿನಿಂದಲೇ ಪಾರ್ಥಿವೀ ಅಂದರೆ ಮಣ್ಣಿನಿಂದ ಮಾಡಿದಂತಹ ಪೃಥ್ವಿ ತತ್ವದಿಂದ ಮಾಡಿದಂತಹ ನನ್ನ ಮೂರ್ತಿಯನ್ನು ಅದಕ್ಕೆ ನಾನಾ ವಿಧವಾದ ಸೇವೆಯನ್ನು ಸಲ್ಲಿಸಿರಿ ನೀವು ಸುಖವನ್ನು ಹೊಂದುತ್ತೀರಿ ಬ್ರಹ್ಮ ಸೃಷ್ಟಿಂಕುರು ತ್ವಂ ಹಿ ಮನ ಪರಿಪಾಲಕಃ ವತ್ಸ ವತ್ಸ ಹ ಚರಾಚರಂ ಎಲೈ ಬ್ರಹ್ಮನೇ ನೀನು ನನ್ನ ಅಪ್ಪಣೆಯನ್ನು ಪರಿಪಾಲಿಸುತ್ತಾ ಈ ಜಗತ್ತನ್ನು ಸೃಷ್ಟಿ ಮಾಡು ಓ ವತ್ಸನಾದ ಹೀಗೆ ನೀನು ಕೂಡ ಚರಾಚರಾತ್ಮಕವಾದಿ ಜಗತ್ತನ್ನು ನನ್ನ ಅಪ್ಪಣೆಯಂತೆ ಪಾಲಿಸ್ತಾ ಇರು ಬ್ರಹ್ಮೋವಾ ನೌ ಪ್ರಭುಸ್ತಾ ವಿಧಿ ಎನಿವ ಪೂಜಿತ ಶಂಭು ಫಲತ್ಯನೇಕ ಫಲಂ ಯಕ್ಷತಿ ಅನೇಕಷಃಃ ಹೀಗೆಂಬಿದಾಗ ಆ ಪ್ರಭು ನಮ್ಮನ್ನು ಕುರಿತು ನುಡಿದು ಯಾವ ವಿದ್ಯೆಯನ್ನು ಅನುಸರಿಸಿ ಪೂಜಾವಿಧಿಂ ಅದಾತ್ ಶುಭಾಂ ಪೂಜಿಸಲು ಆ ಶಂಭುವು ನಾನುಖವಾಗಿ ಫಲಗಳನ್ನು ಕೊಡ್ತಾನೋ ಅಂತಹ ಶುಭಕರವಾದ ಪೂಜಾವಿಧಿಯನ್ನು ನಮಗಿತ್ತ ಯಾವುದನ್ನು ಯಾವ ರೀತಿ ಮಾಡಿದರೆ ಅವನು ಪ್ರಸನ್ನನಾಗ್ತಾನೆ ಅಂತೇಳಿ ನಮಗೆ ಹೇಳಿದ ಉಪದೇಶ ಮಾಡಿದ ಬ್ರಹ್ಮೋವಾಚ ಇತ್ಯಾಕರ್ಣ್ಯವಚಃ ಶಂಭೋರ್ಮಯಾಚ ಸಹಿತೋ ಹರಿ ಪ್ರತ್ಯುವಾಚ ಮಹೇಶಾನಂ ಪ್ರಣಿಪತ್ಯಂಜಲಿ ಹೀಗೆ ಶಿವನಾಡಿದ ಮಾತನ್ನು ಕೇಳಿ ವಿಷ್ಣುವು ಆ ಮಹೇಶ್ವರನನ್ನ ನನ್ನೊಡನೆ ನಮಸ್ಕರಿಸಿ ಮಹೇಶ್ವರನನ್ನು ನಮಸ್ಕರಿಸಿ ಕೈ ಮುಗಿ ಕೈ ಹೇಳ್ತಾನೆ ಪ್ರಣಿಪತ್ಯ ಕೃತಾಂಜಲಿ ನಮಸ್ಕರಿಸಿ ವಿಷ್ಣುರು ಯದಿ ಯಿ ಪ್ರೀತಿ ಯದಿ ದೇಯೋ ವರಷ್ಟ ನೋ ಭಕ್ತಿರ್ಭೌತು ನೋವು ನಿತ್ಯಂ ತ್ವೈಚಾಭ್ಯವಿಚಾರಿಣಿ ನಿನಗೆ ನಮ್ಮಲ್ಲಿ ಪ್ರೀತಿ ಉಂಟಾಗಿ ವರವನ್ನು ಕೊಡಬಯಿಸಿದಲ್ಲಿ ನಮ್ಮೀರುವ ನಿನ್ನೊಬ್ಬನಲ್ಲಿಯೇ ಶಾಶ್ವತವಾಗಿ ಭಕ್ತಿಯನ್ನು ನೆಲೆಸುವಂತೆ ಅನುಗ್ರಹಿಸು ಆ ಪರಬ್ರಹ್ಮದಲ್ಲಿ ಪರತತ್ವದಲ್ಲಿ ಸದಾ ಶಾಶ್ವತವಾದ ಭಕ್ತಿ ಇರಲಿ ತ್ವ್ಯ ತ್ವಪ್ಯವತರಸ್ವ ಅದ್ಯ ತ್ವ್ಯವತರಸ್ವ ಅದ್ಯ ಲೀಲೆಯ ನಿರ್ಗುಣೋಪಿ ಸಹಾಯಂಕು ನೌತಾತ ತ್ವ ಪರಃಪರಮೇಶ್ವರ ಓ ದೇವಾನಿಯ ನೀನು ನಿರ್ಗುಣನಾಗಿದ್ದರೂ ನೀನು ಸಹ ಲೀಲೆಯಿಂದ ಈಗ ಅವತರಿಸಿ ನಮ್ಮಿಬ್ಬರಿಗೂ ಸಹಾಯವನ್ನು ಮಾಡು ನೀನು ಸಾಕ್ಷಾತ್ ಪರಮೇಶ್ವರನು ಆವಯೋರ್ ದೇವದೇವೇಶ ವಿವಾದಮಿಶೋಭನಂ ಇಹಾಗತೋ ಭವಾನಸ್ಮತ್ ವಿವಾದ ಶಮನಾಯನವು ಓ ದೇವಾದೆ ದೇವನೇ ನಾವಿರೋ ಜಗಳವಾಡಿದ್ದುಳ್ಳೇದೆಯೇ ಆಯಿತು ಅದನ್ನು ನಿವಾರಿಸಲಿಂದೇ ಅಲ್ಲವೇ ನೀನು ಇಲ್ಲಿ ಅವತರಿಸಿದ್ದು ನೀನು ಅವತಾರವಾಗಲಿಕ್ಕೆ ಕಾರಣ ಅಂತ ನಮ್ಮ ವಿವಾದ ಹಾಗೆ ವಾದೇ ವಾದೇ ಜಾಯತೆ ತತ್ವಬೋಧ ಅಂತೇಳಿ ಬಂದದ್ದು ವಾದ ಮಾಡಿ ಮಾಡಿ ಆಗುವಾಗ ತತ್ವಬೋಧ ಆಗ್ತದೆ ಪರತತ್ವದ ತಿಳಿವುಂಟಾಗ್ತದೆ ಬ್ರಹ್ಮೋವಾಚ ತದ್ವಚನ ಶ್ರುತ್ವಾ ಪುನಃ ಪ್ರಾಹ ಹರೋ ಹರಿಂ ಪ್ರಣಿಪತ್ಯ ಸ್ಥಿತಮೂರ್ಧನಾ ಕೃತ ಅಂಜಲಿಪುಟ ಸ್ವಯಂ ಇಂತೆಂದು ನುಡಿದಂಥ ಹರಿಯ ಮಾತನ್ನು ಕೇಳಿ ತನಗೆ ತಲೆಬಾಗಿ ನಮಸ್ಕರಿಸಿ ಬದ್ಧಾಂಜಲಿ ಪುಟನಾಗಿ ನಿಂತಿರ್ತಕ್ಕಂಥ ಆತನನ್ನು ನೋಡಿ ಮರಳಿ ಶಿವನು ಹೀಗೆ ಹೇಳ್ತಾನೆ ಅಂದರೆ ಇದೀಗ ನಾವು ಮೊತ್ತ ಮೊದಲನೇದಾಗಿ ಶಿವಶಕ್ತಿಯರಿಂದ ಪರಮಪುರುಷನಾದ ಪುರುಷೋತ್ತಮನಾದಂಥ ನಾರಾಯಣನ ಮಹಾವಿಷ್ಣುವಿನ ಸೃಷ್ಟಿಯನ್ನು ಕೇಳಿದ್ದೇವೆ ಅದಾದ ಬ್ರಹ್ಮನ ಸೃಷ್ಟಿ ಅಂದರೆ ಎಲ್ಲವನ್ನೂ ಮಾಡಲು ಸಾಧ್ಯವಿರತಕ್ಕಂಥ ವಿಷ್ಣುವಿನ ಸೃಷ್ಟಿ ಅಂತೇಳಿ ಅಲ್ಲಿ ಕೇಳಿದ್ದೇವೆ ನಾವು ಅಂದರೆ ಶಿವಶಕ್ತಿಯರು ಸದಾ ಮುಕ್ತಿಯಾನಂದದಲ್ಲಿ ಮೋಕ್ಷ ಆನಂದದಲ್ಲಿ ವಿಹರಿಸ್ತಾ ಇರುತ್ತಾರೆ ಅದಕ್ಕಾಗಿ ಇಡೀ ಇಡೀ ಜಗತ್ತನ್ನು ನಿಭಾಯಿಸಲಿಕ್ಕೆ ಸೃಷ್ಟಿಸಿ ತಲಯಗಳನ್ನು ಮಾಡಲಿಕ್ಕೆ ಇನ್ನೊಬ್ಬರನ್ನು ತಮ್ಮಂತೆಯೇ ಶಕ್ತಿ ಉಳ್ಳಂತಹ ಇನ್ನೊಬ್ಬರನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಆ ರೀತಿ ವಿಷ್ಣುವನ್ನು ಮಾಡಿದ್ದಾರೆ ಆ ಬಳಿಕ ಬ್ರಹ್ಮನ ಸೃಷ್ಟಿಯಾಗಿದೆ ಈಗ ಮಹೇಶ ಹೇಳ್ತಾನೆ ಶ್ರೀ ಮಹೇಶವು ಆಚಾ ಈಶ್ವರ ಹೇಳ್ತಾನೆ ಪ್ರಯ ಪ್ರಲಯಸ್ಥಿತಿ ಸರ್ಗಾಣಂ ಕರ್ತಾಹಂ ಸಗುಣೋ ಗುಣ ಸಗುಣ ಅಗುಣ ಪರಬ್ರಹ್ಮ ನಿರ್ವಿಕಾರಿ ಸಚ್ಚಿದಾನಂದ ಲಕ್ಷಣ ನಿರ್ಗುಣನು ನಿರ್ವಿಕಾರನು ಸಚ್ಚಿದಾನಂದ ಸ್ವರೂಪನು ಪರಬ್ರಹ್ಮನು ಎನಿಸಿದಂತಹ ನಾನು ಸಗುಣ ಸ್ವರೂಪದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನು ನೆರವೇರಿಸುತ್ತೇನೆ ನಿರ್ಗುಣನಾದರೂ ಸಗುಣ ಸ್ವರೂಪದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನು ನೆರವೇರಿಸ್ತೇನೆ ಸಾಕಾರನಾಗಿ ನಿರ್ವಿಕಾರನಾದರೂ ಕೂಡ ನಿರಾಕಾರನಾದರೂ ಕೂಡ ಸಚ್ಚಿದಾನಂದ ಸ್ವರೂಪ ನಾನು ಸಗುಣನಾಗಿ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡ್ತೇನೆ ಸತ್ತು ಚಿತ್ ಆನಂದ ಸ್ವರೂಪ ಸತ್ತು ಇರುವಿಕೆ ಚಿತ್ ಅಂದರೆ ಜ್ಞಾನ ಆನಂದ ಸಂತೋಷ ಆನಂದ ಪರಮಾನಂದ ಬ್ರಹ್ಮಾನಂದ ತ್ರಿಧಾಭಿನ್ನೋ ಹ್ಯಹಂ ವಿಷ್ಣು ಬ್ರಹ್ಮ ವಿಷ್ಣು ಹರ ಅಕ್ಷಯ ಸರ್ಗರಕ್ಷಾಲಯ ಗುಣೈರ್ ನಿಷ್ಕಲೋಹಂ ಸದಾ ಹರೇ ಓ ಹರಿಯೇ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣವಾದ ಸತ್ವರ್ಜಸ್ತೋಮೋ ಗುಣಗಳ ವಶದಿಂದ ತ್ರಿಧಾಭಿನ್ನ ಮೂರಾಗಿ ನಿತ್ಯವು ನಿಷ್ಕಲನಾದಂತಹ ನಾನು ಬ್ರಹ್ಮವಿಷ್ಣು ಹರರೆಂಬಂತಹ ಹೆಸರಿನಿಂದ ಮೂರಾಗಿ ವಿಭಾಗವಾಗಿದ್ದೇನೆ ನಿಷ್ಕಲನಾದರೂ ಸಕಲನಾಗಿದ್ದೇನೆ ಅಂದರೆ ನಿರವಯವನಾದರೂ ಸಾವಯವನಾಗಿದ್ದೇನೆ ಅವಯವ ಸಹಿತನಾಗಿ ಪರಬ್ರಹ್ಮವಸ್ತು ಸ್ಥುತಂ ಯತ್ವಯಾ ವಿಷ್ಣು ಬ್ರಹ್ಮಣೇ ಪ್ರಾರ್ಥನಾಂತ ಕರಿಷ್ಯಾ ಸತ್ಯಂ ಯಭಕ್ತವತ್ಸಲ ಎಲೆ ವಿಷ್ಣುವೆ ನೀನು ಬ್ರಹ್ಮನು ನನ್ನನ್ನು ಅವತರಿಸುವಂತೆ ಸ್ತೋತ್ರ ಮಾಡಿದ್ದೀರಾ ನಿಮ್ಮ ಪ್ರಾರ್ಥನೆಯನ್ನು ಭಕ್ತವತ್ಸ ನಾನು ನಡೆಸಿಕೊಡ್ತೇನೆ ಮದ್ರೂಪರಮೃಶ್ ಭವದಂಗತ ಪ್ರಕಟೀಭವಿಲೋಕೆ ನಮ್ಮ ರುದ್ರ ಪ್ರಕೀರ್ತಿತೇ ಬ್ರಹ್ಮಣೇ ಶ್ರೇಷ್ಠನಾದಂತಹ ಶ್ರೇಷ್ಠವಾದಂತಹ ನನ್ನ ನೀದಂತೆಯೇ ನಿನ್ನ ಅವಯವದಿಂದ ಮುಂದೆ ನನ್ನ ಸ್ವರೂಪ ಪ್ರಕಟವಾಗ್ತದೆ ಆ ಮೂರ್ತಿಗೆ ಲೋಕದಲ್ಲಿ ರುದ್ರ ಅಂತೇಳಿ ಹೆಸರಾಗ್ತದೆ ಅದೇ ನೋಡಿ ಭಾಗವತದಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮನ ಹಣೆಯಿಂದ ಭೃಕುಟಿಯಿಂದ ರುದ್ರನ ಆವಿರ್ಭಾವ ಆಗ್ತದೆ ಬ್ರಹ್ಮನ ಮನ್ಯು ರೂಪಿ ಆ ಕೋಪ ಅದರ ಒಂದು ಸ್ವ ಇದರಿಂದ ಅಂಶದಿಂದ ಹುಟ್ಟಿದಂಥ ರುದ್ರ ಅಂತೇಳಿ ರೋದನಾಥ ರುದ್ರ ರುದ್ರಾಂತರ ಪ್ರಸಿದ್ಧನಾಗ್ತಾನೆ ಮದಂ ಶಾತ್ತ ಸಾಮರ್ಥ್ಯ ನ್ಯೂನಂ ನವ ಭವಿಷ್ಯತಿ ಯೋಹಂ ಸೋಹಂ ನ ಭೇದೋಸ್ತಿ ಪೂಜಾ ವಿಧಿವಿಧಾನತಃ ನನಗಿದ್ದರೂ ಯಾವ ಅಂಶದಲ್ಲಿಯೂ ಸಾಮರ್ಥ್ಯವು ಆತನಿಗೆ ಕಡಿಮೆ ಆತನೇ ರುದ್ರನು ರುದ್ರನೇ ನಾನು ಪೂಜೆಯಲ್ಲೂ ವಿಧಿಯಲ್ಲೂ ಕ್ರಮದಲ್ಲೂ ನಮ್ಮ ಯಾವ ಭೇದವೂ ಇಲ್ಲ ಯಥ ಜ್ಯೋತಿಷಸಲಾದ ಸ್ಪರ್ಶತಾನ ವೈ ತಥಾ ಮಾ ತಥಾ ಮಮ ಗುಣಸಪಿ ಸಂಯೋಗ ಬಂಧನಂ ನಹಿ ಯಾವ ರೀತಿ ತಣ್ಣಗಿರತಕ್ಕಂತಹ ನೀರು ಜ್ಯೋತಿಯ ಸಂಬಂಧದಿಂದ ಬೆಳಕಿನ ಸಂಬಂಧದಿಂದ ಬೆಂಕಿ ಬೆಂಕಿಯ ಸಂಬಂಧದಿಂದ ಬಿಸಿಯೇರಿ ಯಾರು ಮುಟ್ಟದಂತೆ ಆಗುವುದೋ ಅದೇ ರೀತಿಯಲ್ಲಿ ನಿರ್ಗುಣನಾದ ನನ್ನ ಸಂಬಂಧದಿಂದ ಆತನಿಗೆ ಬಂಧನವಿಲ್ಲ ಯಾರ ಮುಟ್ಟದಂತೆ ಆಗ್ತಾನೆ ಅಂಥೇಳಿ ಅಂದರೆ ಯಾವುದೇ ಬಂಧನಗಳು ಅವನು ಬಾಧಿಸಲಾರವು ಶಿವರೂಪಂ ಮಮ ಐತಚ್ಚ ರುದ್ರೋಪಿ ಶಿವವತ್ತದ ನರಭೇದೋ ವೈ ಕರ್ತವ್ಯ ಕರ್ತವ್ಯಶ್ಚ ಮಹಾಮುನಿ ಹೇ ಮಹಾಮುನಿಯೇ ನಾರದನೇ ಅಂಥೇಳಿ ಬ್ರಹ್ಮ ಹೇಳ್ತಾ ಇರುವಂಥದ್ದು ಈ ಕಥೆಯನ್ನು ಶಿವರೂಪಂ ಮಮ ಏತ ಹೀಗೆ ಹೇಳಿದ ಆ ಈಶ್ವರ ನಮಗೆ ಅಂಥೇಳಿ ಹೇಳ್ತಾ ಇದ್ದಾನೆ ನಾರದನ ಬ್ರಹ್ಮ ಈಗ ತೋರುತ್ತಿರುವುದೇ ನನ್ನ ಶಿವಸ್ವರೂಪ ರುದ್ರನ ಸ್ವರೂಪವು ಶಿವನಂತೆಯೇ ನಮ್ಮೀರುವರೆಗೂ ಭೇದವನ್ನೆಂದಿಗೂ ಕಲ್ಪಿಸಬಾರದು ನರಭೇದೋ ವೈ ಕರ್ತವ್ಯ ಚ ಮಹಾ ಮುನಿ ಶಿವ ಮಮ್ಮ ಎಷ್ಟು ಅದ ಶಿವನಂತೆ ರುದ್ರನು ಕೂಡ ವಸ್ತು ಹಿಕ ಊಪ ಧಿನ್ನ ಜಗತ್ಯುತ ಅಥೇದ ವಿಜ್ಞೇಯ ಶಿವೆ ರುದ್ರೇ ಕಾಚನ ವಸ್ತುವಾಗಿ ಎಕರುವಾಗಿವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ವಸ್ತುತಃ ಏಕರೂಪವಾಗಿ ಇರುವಂತಹದ್ದೇ ಈ ಜಗತ್ತಿನಲ್ಲಿ ಎರಡಾಗಿ ತೋರ್ತದೆ ಅಷ್ಟೆ ಶಿವ ರುದ್ರ ಅಂತೇಳಿ ಆದ ಕಾರಣ ಶಿವನಲ್ಲಿ ರುದ್ರನಲ್ಲಿಯೂ ಭೇದವನ್ನು ಎಣಿಸಬಾರದು ಸುವರ್ಣಸ ವಸ್ತುತ್ವ ಗತಿ ಅಲಂಕೃತಿ ಕೃತೇ ದೇವ ನಾಮ ಭೇದೋ ಚಿನ್ನದಿಂದ ಮಾಡಲ್ಪಟ್ಟ ಒಳಗೆಗಳೆಲ್ಲ ಕೂಡ ನಾನಾ ರೀತಿಯ ಆಕಾರ ಸ್ವರೂಪಗಳನ್ನು ಹೊಂದಿದ್ರು ಯಾವ ರೀತಿ ಚಿನ್ನ ಮಾತ್ರ ಬದಲಾಯಿಸದೆ ಒಂದೇ ರೂಪವಾಗಿರ್ತದೋ ಅದೇ ರೀತಿ ಹೆಸರಿನಲ್ಲಿ ಮಾತ್ರ ವ್ಯತ್ಯಾಸ ಹೊರತೋ ವಸ್ತುತಃ ಭೇದವಿಲ್ಲ ವಸ್ತು ಒಂದೇ ಅಂತೇಳಿ ಆಭರಣ ರೂಪದಲ್ಲಿರ್ಬೋದು ಚಿನ್ನದ ಗಟ್ಟಿಯ ರೂಪದಲ್ಲಿರ್ಬೋದು ಚಿನ್ನ ಚಿನ್ನವೇ ಯಥೈಕೃದೋ ಭೇದೇ ನಾನಾ ಪಾತ್ರೇ ನ ವಸ್ತುತಃ ಕಾರಣಸೇವ ಕಾರ್ಯ ಚನ್ನಿಧಾನಂ ನಿದರ್ಶನಂ ಮಣ್ಣಿನಿಂದ ಮಾಡಿದಂಥ ನಾನಾ ವಿಧವಾದ ಪಾತ್ರೆಗಳು ಬೇರೆ ಬೇರೆ ಹೆಸರುಗಳು ಆಕಾರಗಳನ್ನು ಪಡೆದರೂ ಕಾರಣಭೂತವಾದಂಥ ಮಣ್ಣಿ ಅಲ್ಲದೆ ಹೇಗೆ ಬೇರೆ ಯಾವುದು ಆಗಲಾರದು ಕಾರಣಭೂತವಾದದ್ದು ಮಣ್ಣಿ ಹಾಗಾಗಿ ನಮ್ಮಿರುವರೆಗೂ ಅದೇ ರೀತಿಯಲ್ಲಿ ಭೇದವಿಲ್ಲ ಕಾರ್ಯದಲ್ಲಿ ಕಾರಣವು ಅಡಗಿರುವುದೇ ಉದಾಹರಣೆ ಅಂದರೆ ಕಾರ್ಯ ಏನೊಂದು ಆದರೆ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ ಹಾಗಾಗಿ ಕಾರ್ಯದಲ್ಲಿ ಒಂದು ಕಾರಣವೂ ಅಡಗಿದೆ ಅದೇ ರೀತಿಯಲ್ಲಿ ಮಡಕೆಯಲ್ಲಿ ಮಣ್ಣು ಅಡಗಿದೆ ಅದೇ ರೀತಿಯಲ್ಲಿ ರುದ್ರನಲ್ಲಿ ಶಿವನು ಅಡಗಿದ್ದಾನೆ ಜ್ಞಾತವ್ಯಂ ಬುಧವರ್ಯೈಶ್ಚ ನಿರ್ಮಲ ಜ್ಞಾನಿಭಿಸುರೈ ಏವಂಜ್ಞಾತ್ಮದ್ಭ್ಯಾಂತು ನ ದೃಶ್ಯಂ ಭೇದ ಕಾರಣಂ ಇಲ್ಲ ನಿರ್ಮಲವಾದ ಜ್ಞಾನವುಳ್ಳ ವಿದ್ವಾಂಸರು ಈ ರೀತಿಯಾಗಿ ತಿಳಿಬೇಕು ನೀವು ಈ ರೀತಿ ತಿಳಿದು ನನಗೂ ರುದ್ರನಿಗೆ ಭೇದವನ್ನು ಹುಡುಕಬೇಡಿ ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ವಸ್ತುವು ಕೂಡ ವಸ್ತುತಃ ನನ್ನ ಶಿವಸ್ವರೂಪವೇ ಅಂತೇಳಿ ತಿಳಿಯಿರಿ ವಸ್ತುವತ್ ವಸ್ತುವತ್ಸರ್ವದೃಶ್ಯಂಚ ಶಿವರೂಪಮ್ಮ ತಮ್ಮ ಅಹಂ ಭವಾನ್ ಅಜಶ್ಚವರುದ್ರೋ ಯೋಜ ಭವಿಷ್ಯತಿ ನಾನು ನೀನು ಬ್ರಹ್ಮನು ಮುಂದೆ ಅವತರಿಸತಕ್ಕಂತಹ ರುದ್ರನು ಎಲ್ಲರೂ ಒಂದೇ ರೂಪವೆಂದು ತಿಳಿಯಿ ವಿಷ್ಣು ಅಂತರ ಶಿವ ನಾನು ನೀನು ಬ್ರಹ್ಮನು ಮುಂದೆ ಅವತರಿಸು ರುದ್ರನು ಎಲ್ಲರೂ ಒಂದೇ ಭೇದವಿಲ್ಲ ನಮ್ಮಲ್ಲಿ ಭೇದವನ್ನು ನೆನೆಸಿದರೆ ಮಾಯಾ ಬಂಧನಕ್ಕೆ ಸಿಲುಕಿ ತೊಳಲಾ ನೋಡಿ ಇಲ್ಲಿ बहुत उत्तम वाक्य वर्तवस्त सर्वृश्यं शिव रूप मत मम अहम भाजद्रो योजेदस्तु भेदे वै बंधन भवे तथा च मदीय हि शिव रूपम सनातनम आगिदरू एल्कू मूलभूतवाद यी न शिवस्वूपतस्वूप पर ब्रह्मस्वूप अदे ज्ञानस्वूप सत्यस्वरूप आनं अन आनंदस्वूप सनातनवाददू मूलीभूत ಹೀಗೆ ತಿಳಿದುಕೊಂಡು ಯಾವಾಗಲೂ ಮನಸ್ಸಿನಲ್ಲಿ ತತ್ವಕ್ಕನುಸಾರವಾಗಿ ಧ್ಯಾನಿಸಬೇಕು ಮೂಲೀಭೂತ ಸದೋಕ್ತಂಚ ಸತ್ಯಜ್ಞಾನಮನಂತಕ ಯಂಜ್ಞಾತ್ವಾ ಸದಾಧ್ಯೇಯಂ ಮನಸಾ ಚೈವ ತತ್ವ ಓ ಬ್ರಹ್ಮಜ್ಞನೇ ನಾನು ಹೇಳು ಈ ರಹಸ್ಯವನ್ನು ಕೇಳು ನೀವಿಬ್ಬರೂ ಪ್ರಕೃತಿಯ ದಿಶೆಯಿಂದ ಹುಟ್ಟಿದ್ದೀರಿ ಮೂಲೀಭೂತ ಸದೋಕ್ತಂಚ ಸತ್ಯಜ್ಞಾನಮನಂತಕ ಯಂಜ್ಞಾ ಸದಾಧ್ಯೇಯ ಮನಸಾ ಚೈವ ತತ್ವ ಶೂಯತೋ ಬ್ರಹ್ಮನ್ ಯೋಪ್ಯಂ ಕಥ್ಯತೆ ಮಯಂತೋ ಪ್ರಕೃತೈರ್ಯಾತ ನಾಂಬ ವೈ ಪ್ರಕೃತೇ ಪುನಃ ನೋಡಿ ನೀವಿಬ್ಬರು ಪ್ರಕೃತಿಯ ದೃಶ್ಯದಿಂದ ಹುಟ್ಟಿದಿರಿ ಆದರೆ ಈ ರುದ್ರನು ಪ್ರಕೃತಿಯಿಂದ ಹುಟ್ಟಿದವನಲ್ಲ ಅಲ್ಲಿ ನನ್ನ ಆಜ್ಞೆಯು ಮಾತ್ರ ಬ್ರಹ್ಮನ ಉಬ್ಬಿನಿಂದ ನಾನೇ ಅವತರಿಸ್ತೇನೆ ಪ್ರಕೃತಿ ಇಲ್ಲ ಅಲ್ಲಿ ನನ್ನ ಆಜ್ಞೆ ಮಾತ್ರ ಇರ್ತಕ್ಕಂಥದ್ದು ಬ್ರಹ್ಮನ ಉಬ್ಬಿನಿಂದ ನಾನೇ ಅವತರಿಸ್ತೇನೆ ಮದ ಆಜ್ಞಾ ಜಾತೆ ತ್ರಹ್ಮಣೋ ಭ್ರೂಕುಟೀಹ ಭ್ರಕುಟೇ ಅಹಂ ಗುಣೇಶ ಯಥ್ರೋಕ್ತಸ್ತೃತ ಹರ ವೈಕಾರಿಶ್ಚ ವಿಜ್ಞೇಯೋ ಯೋಹಂಕಾರ ಉದಾಹೃ ನಾಮ ವಸ್ತು ನೈವ ತಾಸ ಪರಿಚಕ್ಷ್ಯತೆತಸ್ಮತ್ ಕಾರಣ್ರಹ್ಮಕರಣೀಯ ತ್ಯ ಸೃಷ್ಟ ಬ್ರಹ್ಮ ಸೃಷ್ಟೇಷ್ ಪಾಲಕೋ ಹರಿ ಪ್ರಕೃತನಿ ಹರನ್ನು ಹಿಂದೆ ವೈಕಾರಿಕವೆಂದು ಹೇಳಲ್ಪಟ್ಟ ಅಹಂಕಾರವು ವೈಕಾರಿಕ ಗುಣವಶದಿಂದ ತಾಮಸವೆನಿಸಲ್ಪಟ್ಟರೂ ಹೆಸರು ಮಾತ್ರ ತಾಮಸವೇ ಹೊರತು ವಸ್ತುತಃ ತಾಮಸವಲ್ಲ ಎಲೆ ಬ್ರಹ್ಮನೇ ಇದೇ ಕಾರಣದಿಂದಲೇ ನೀನು ಸೃಷ್ಟಿಕರ್ತನಾಗೋ ನೀನು ಸೃಷ್ಟಿಸಿದ್ದನ್ನು ಈ ಹರಿ ಪಾಲಿಸುತ್ತಾ ಬರಲಿ ನನ್ನ ಅಂಶಭೂತ ರುದ್ರನು ಅದರ ಲಯಕರ್ತನಾಗ್ತಾನೆ ಮದೀಯಷ್ಟ ತಥಾಂಶೋ ಯೋ ಲಯಕರ್ತಾ ಭವಿಷ್ಯತಿ ಇಂ ಪ್ರಕೃತಿ ದೇವಿ ಕ್ಷುಮಾಖ್ಯಾ ಪರಮೇಶ್ವರಿ ತಸಸ್ತು ಶಕ್ತಿರ್ ವಾಗ್ದೇವಿ ಬ್ರಹ್ಮಾಣ ಸಾಭಜಿಷ್ಯತಿ ಭಜಿಷ್ಯತಿ ಮೂಲ ಪ್ರಕೃತಿ ಎನಿಸಿ ಉಮಾ ಎಂಬ ಪರಮೇಶ್ವರಿಯ ಒಂದು ಶಕ್ತಿಯೇ ವಾಗ್ದೇವಿಯಾದ ಸರಸ್ವತಿ ಎನಿಸಿ ಬ್ರಹ್ಮನನ್ನು ಹೊಂದುತ್ತಾಳೆ ಅನ್ಯ ಆ ಶಕ್ತಿ ಪುನಸ್ತತ್ರ ಪ್ರಕೃತಿಯ ಸಂಭವಿಷ್ಯತಿ ಸಮಶ್ರಯಷ್ಯತೆ ವಿಷ್ಣು ಲಕ್ಷ್ಮೀರೂಪೇಣ ಸಾತದಾ ಇದೇ ಪ್ರಕೃತಿಯಿಂದಲೇ ಮತ್ತೊಂದು ಶಕ್ತಿ ಉದಯಿಸುತ್ತದೆ ಆ ಶಕ್ತಿಯು ಲಕ್ಷ್ಮೀರೂಪವನ್ನು ತಾಳೆ ವಿಷ್ಣುವನ್ನು ಆಶ್ರಯಿಸುತ್ತಾಳೆ ಸಮಶ್ರಯಷ್ಯತೆ ವಿಷ್ಣು ಲಕ್ಷ್ಮೀರೂಪೇಣ ಸಾತದಾ ಪುನಶ್ಚ ಕಾಳೀನಾಂ ಸದಂಶಂ ಪ್ರಾಪ್ಸ್ಯತಿ ಧ್ರುವಂ ಜ್ಯೋತಿಪೇಣ ಸಾ ತಾರ್ಯಾೇ ಸಂಭವಿಷ್ಯತಿ ಮತ್ತೆ ಆ ಪ್ರಕೃತಿಯೇ ಕಾಳಿ ಎಂಬಂತಹ ಹೆಸರಿನಿಂದ ನನ್ನ ಅಂಶವಾದ ಹರನನ್ನು ಹೊಂದುತ್ತಾಳೆ ಆಕೆಯು ಜ್ಯೋತಿಸ್ವರೂಪದಿಂದ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಾಳೆ ಜ್ಯೋತಿಪೇಣ ಸಾ ತಾರ್ಯಾೇ ಸಂಭವಿಷ್ಯತಿ ದೇವ್ಯಾ ತೋಕ್ತ ಶಕ್ತಯ ಶಕ್ತಯ ಪರಮಃಶುಭ ಹೀಗೆ ಪರಮಶುಭಕರಳಾದಂತಹ ದೇವಿಯ ಶಕ್ತಿಗಳನ್ನು ಹೇಳಿದ್ದಾಯಿತು ಸೃಷ್ಟಿಸ್ಥಿತಿಲಯಂ ಹಿ ಕಾರ್ಯ ತಾಸಾಂ ಕ್ರಮಧ್ರವಂ ಇವರು ಮೂರು ಸೃಷ್ಟಿಸ್ಥಿತಿ ಸಂಹಾರ ಕಾರ್ಯಗಳನ್ನು ಕ್ರಮವಾಗಿ ನೆರವೇರಿಸುತ್ತಾರೆ ಎಕೃತೆ ಮತ್ ಪ್ರಿಯ ಸುರೋತ್ತಮ ಓ ಸುರಶ್ರೇಷ್ಠನೇ ನನ್ನ ಪ್ರಿಯಾದ ಈ ಪ್ರಕೃತಿಯ ಅಂಶಗಳೇ ಇವರು ಅಂತೇಳಿ ತಿಳಿಯಿರಿ ತ್ವಚ ಲಕ್ಷ್ಮೀ ಮುಪಾಶ್ರಿತ್ಯ ಕಾರ್ಯ ಕರ್ತುಮಿಹಾ ಹಹಸಿ ಬ್ರಹ್ಮಸ್ವಂಚ ಗಿರಾಂದೇವೀ ಪ್ರಕೃತ್ಯಂಶಾ ಮ ನೀನು ಪ್ರಕೃತಿ ಅಂಶಭೂತಳಾದ ಲಕ್ಷ್ಮಿಯನ್ನು ಆಶ್ರಯಿಸಿ ನಿನ್ನ ಕೆಲಸವನ್ನು ಮಾಡಲು ತೊಡಗು ಅಂತ ಹೇಳಿ ವಿಷ್ಣುವಿನಲ್ಲಿ ಹೇಳ್ತಾನೆ ಎಲೇ ಬ್ರಹ್ಮನೇ ನೀನು ಪ್ರಕೃತಿ ಅಂಶಗಳಾದ ಸರಸ್ವತಿಯನ್ನು ಹೊಂದಿ ನಿನ್ನ ಸೃಷ್ಟಿ ಕಾರ್ಯವನ್ನು ನೆರವೇರಿಸು ಸೃಷ್ಟಿ ಕಾರ್ಯ ಹೃದಯ ಕರ್ತು ಮನ್ ಅಹಂ ಕಾಳೀಂ ಸಶ್ರಿತ್ಯ ಮತ್ ಪ್ರಿಯಂಶಾಂ ಪರಾತ್ಮರ ರುದ್ರರೂಪೇಣ ಪ್ರಲಯ ಕರಿಷ್ಯೆ ಕಾರ್ಯ ನಾನು ನನ್ನ ಪ್ರಿಯ ಅಂಶಭೂತಳು ಬರಾತ್ ಪ್ರುವಾದ ಕಾಳಿಯ ಸಹಾಯ ರುದ್ರರೂಪದಿಂದ ಉತ್ತಮವಾದ ಪ್ರಳಯ ಕಾರ್ಯವನ್ನು ಮಾಡುತ್ತೇನೆ ಚತುರ್ವರ್ಣಮೋಕಂ ತತ್ಸರ್ವೈರ್ ಆಶ್ರಮೈರ್ಧ್ರವಂ ತದನ್ನೈರ್ ವಿವಿಧೈ ಕಾರ್ಯೈ ಕೃತ್ವ ಸುಖಮ ಆಪ್ಸ್ಯತಃ ಈ ಪ್ರಪಂಚವು ನಾಲ್ಕು ಬಗೆಯ ವರ್ಣಗಳಿಂದ ಬ್ರಾಹ್ಮಣಾದಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಈ ನಾಲ್ಕು ಬಗೆಯ ವರ್ಣಗಳಿಂದ ಕೂಡಿರ್ತದೆ ಅಲ್ಲದೆ ಬ್ರಹ್ಮಚರ್ಯ ಗೃಹಸ್ಥ ವಾನಪಸ್ಥ ಸನ್ಯಾಸ ಸನ್ಯಾಸಿ ಅಂತಕ್ಕಂಥ ಚತುರ್ ಚತುರ್ ಆಶ್ರಮಗಳು ನಾಲ್ಕು ಆಶ್ರಮಗಳಿಂದ ಕೂಡಿದೆ ಇದಲ್ಲದೆ ಇನ್ನು ವಿಧ ವಿಧವಾದಂತಹ ವಿವಿಧವಾದ ಕೆಲಸಗಳಿಂದ ನೀವು ಸುಖವನ್ನು ಪಡೆಯುವಿರಿ ತದನ್ನೀರ್ ವಿವಿಧೈ ಕಾರ್ಯ ಸುಖಮೋ ಆಪ್ಸತಃ ಜ್ಞಾನವಿಜ್ಞಾನ ಸಂಯುಕ್ತೋ ಲೋಕಾನಾಂ ಹಿತಕಾರಕಃ ಮುಕ್ತಿದೋತ್ರ ಭವಾನಲೋಕೇಮಾ ಮದ್ದರ್ಶನೇ ಫಲಂ ಯದ್ವತ್ತದೇವ ತವದರ್ಶನೇ ನೀನು ನನ್ನ ಅಪ್ಪಣೆಯಂತೆ ಜ್ಞಾನವಿಜ್ಞಾನಗೊಳ್ಳವನಾಗಿ ಪ್ರಪಂಚಕ್ಕೆ ಹಿತವನ್ನು ಸಗುತ್ತಾ ಎಲ್ಲರಿಗೂ ಮುಕ್ತಿಯನ್ನು ನೀಡುವವನಾಗು ಅಂತೇಳಿ ಹರಿ ಹೇಳ್ತಾನೆ ನನ್ನನ್ನು ದರ್ಶನ ಮಾಡಿದ ಯಾವ ಫಲವು ಲಭಿಸ್ತದೋ ನಿನ್ನನ್ನು ದರ್ಶಿಸಿದರೂ ಕೂಡ ಅದೇ ಫಲವು ಲಭಿಸಲಿ ಹೀಗೆ ನಿನಗೆ ವರವನ್ನು ಕೊಟ್ಟಿದ್ದೇನೆ ಇದು ನಿಜ ಸಂಶಯವಿಲ್ಲ ಈ ಮಾತು ಸತ್ಯವಾದು ಇಲ್ಲಿ ದತ್ತೋ ವರಸ್ಥೇದ್ಯ ಸತ್ಯಂ ಸತ್ಯಂ ನ ಸಂಶಯ ಮಮ ಹೃದಯೇ ವಿಷ್ಣುರು ವಿಷ್ಣುಶ್ಚ ಹೃದಯೇ ಹ್ಯಹಂ ನನ್ನ ಹೃದಯದಲ್ಲಿಯೇ ವಿಷ್ಣು ವಾಸವಾಗಿದ್ದಾನೆ ವಿಷ್ಣುವಿನ ಹೃದಯದಲ್ಲಿ ನಾನಿದ್ದೇನೆ ಉಭಯೋರಂತರಂ ಯೋ ನ ಜಾತಿ ಮನೋಮ ನಮ್ಮಿರುವಲ್ಯಾವನು ಭೇದ ಬೆಣಿಸುವ ನನ್ನ ಹೃದಯವನ್ನು ಅರಿಯಲಾರನು ವಾಮಾಂಗಜೋ ಮಮ ಹರಿರ್ ದಕ್ಷಿಣಾಂಗೋದ್ಭವೋ ವಿಧಿ ಮಹಾಪ್ರದಯಕರ್ದ್ರೋ ವಿಶ್ವಾತ್ಮ ಹೃದಯೋದ್ಭವ ಹರಿ ನನ್ನ ಎಡಭಾಗದಿಂದಲೂ ಬ್ರಹ್ಮನು ಬಲಭಾಗದಿಂದಲೂ ಮಹಾ ಪ್ರಳಯಕರ್ತನು ವಿಶ್ವಾತ್ಮ ರುದ್ರನು ನನ್ನ ಹೃದಯದಿಂದಲೂ ಹುಟ್ಟಿದ್ದಾರೆ ತ್ರಿಧಾಭಿನ್ನೋ ಖಂ ವಿಷ್ಣು ಬ್ರಹ್ಮ ವಿಷ್ಣು ಭವಾ ಓ ಎಲೈ ವಿಷ್ಣುವೇ ಸತ್ವರಜಸ್ತಮಸ್ತುಗಳೆನ್ನತಕ್ಕಂತಹ ಮೂರು ಗುಣಗಳನ್ನು ಅವಲಂಬಿಸಿ ಸೃಷ್ಟಿ ಸ್ಥಿತಿ ಸಂಹಾರ ಕೃತ್ಯಗಳನ್ನು ನೆಲೆಸಗುತ್ತಾ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರಿನಿಂದ ನಾನೇ ಮೂವರಾಗಿ ತೋರಿ ಬರುತ್ತೇನೆ ಬ್ರಹ್ಮ ವಿಷ್ಣು ಭವಾಕ್ಷಯ ಭವ ಅಂದರೆ ರುದ್ರ ಸರ್ಗರಕ್ಷಾಲಯಕರತ್ರಿಗುಣೈ ರಜ ಆದಿಭಿ ಗುಣ ಅಭಿನ್ನ ಶಿವ ಸಾಕ್ಷಾತ್ ಪ್ರಕೃತಿಯ ಪುರುಷಾತ್ಪರಹ ಗುಣಗಳಿಗೆ ಸಿಲುಕಂತಹ ಸಾಕ್ಷಾತ್ ಶಿವನೇ ಪ್ರಕೃತಿಗೂ ಪುರುಷನಿಗೂ ಮೇಲಾದವನು ಆತನೇ ಪರಬ್ರಹ್ಮೋ ಅಭಿನ್ನನು ಅನಂತನು ಪೂರ್ಣನು ನಿರ್ಲೇಪನು ಪರಂ ಪರಂ ಬ್ರಹ್ಮ ಪರಂ ಬ್ರಹ್ಮ ಅದ್ವಯ ಎರಡಿಲ್ಲದವನು ನಿತ್ಯೋ ಅನಂತಃಪೂರ್ಣೋ ನಿರಂಜನ ಅಂತಸ್ತಮೋ ಬಹಿಸ್ಸತ್ವ ಬಹಿಸ್ಸತ್ವ ತ್ರಿಜಗತ್ಪಾಲಕೋ ಹರಿ ಮೂರು ಲೋಕಗಳಿಗೂ ಪಾಲಕನಾದ ಹರಿಯೂ ಒಳಗೆ ತಮೋ ಗುಣವುಳ್ಳವನು ಅಂತಸ್ತಮೋ ಬಹಿಸ್ತ್ವ ಬಾಹ್ಯದಲ್ಲಿ ಸತ್ತುಗೊಳ್ಳುವ ಗುಣವುಳ್ಳುವನು ಆಗಿರುವನು ಅಂತ ಸತ್ವಸ್ತಮೋ ಬಾಹ್ಯ ಸ್ತ್ರೀಜಗಲ್ ಲಯಕೃರ ಲಯಕರ್ತೃವಾದ ಹರನು ಅಂತ ಒಳಗೆ ಸತ್ತುಗೊಳ್ಳುವವನು ಹೊರಗೆ ತಮೋ ಗುಣವುಳ್ಳುವನು ಆಗಿರುವನು ಆಮೇಲೆ ಅಂತರ್ಬಹಿ ರಜಾಶ್ಚೈವತ್ರಿಜಾಗ ಸೃಷ್ಟಿಕೃದ್ ವಿಧಿ ಈ ಮೂರು ಜಗತ್ತು ಸೃಷ್ಟಿಸತಕ್ಕಂಥ ಬ್ರಹ್ಮನು ಒಳ ಹೊರಗು ರಜವುಳ್ಳುವಾಗಿರ್ತಾನೆ ನೋಡಿ ನಮಗೆ ಸಾಮಾನ್ಯ ಲೋಕದಲ್ಲಿ ಕಾಣ್ತದೆ ಕೆಲವರು ತುಂಬ ಜೋರು ಅಂತ ಕಾಣಿಸ್ತದೆ ತುಂಬ ಕೋಪವರು ಅಂತ ತುಂಬ ಸ್ಟ್ರಿಕ್ಟ್ ಕಾಣಿಸ್ತದೆ ಆದರೆ ಅವರ ಹೃದಯ ಬಹಳ ಮೆದುವಾಗಿರ್ತದೆ ನಿಜವಾಗಿ ಹಾಗೆ ಹೊರಗಡೆಗೆ ತಮಸ್ಸು ಒಳಗಡೆ ಸತ್ವ ಇರ್ತದೆ ಹಾಗೆ ರುದ್ರನನ್ನು ಹಾಗೆ ಹೇಳಿದ್ದಿಲ್ಲ ಹೊರಗಡೆ ತಮೋ ಗುಣ ಕಾಣಿಸ್ತದೆ ಆ ಒಳಗೆ ಸತ್ವ ಗುಣ ಇರ್ತದೆ ಅಂತಹ ಸತ್ವಗುಣ ಇರ್ತದೆ ಹರಿ ಹೊರಗಡೆ ಸಾತ್ವಿಕ ಒಳಗಡೆ ತಮಸ್ಸು ಕೂಡ ಅವನಲ್ಲಿ ಇದೆ ಅಂಥೇಳಿ ಅಂದರೆ ತಮಸ್ಸು ಅಂದರೆ ಏನು ಲಯ ಮಾಡ್ತಾನೆ ಅವನು ಒಳಗೊಳಗಿಂದ ಅಂದರೆ ಅವನು ನೇರವಾಗಿ ಸಂಹಾರಕರ್ತನ ಅಲ್ಲದಿದ್ದರೂ ಎಷ್ಟೋ ದುಷ್ಟವನ್ನು ಸಂಹಾರ ಮಾಡಿದ್ದಾನೆ ಆದರೆ ಹೊರಗಡೆ ಪರಮ ಸಾತ್ವಿಕನಾಗಿ ತೋರಿ ಬರ್ತಾನೆ ಹೀಗೆ ಹೊರಗಡೆ ಭಾಳ ಸಮಾಧಾನದಲ್ಲಿರ್ತಕ್ಕಂಥವರು ಒಳಗಡೆ ತುಂಬ ಅಂದರೆ ದೃಢವಾದ ಅಥವಾ ತುಂಬ ಸಾತ್ವಿಕ ಕೋಪ ಸತ್ವಗುಣ ಹೊರಗಡೆ ಇದ್ದರೂ ಒಳಗಡೆ ಸಾತ್ವಿಕ ಗುಣದವರಿಗೂ ಕೂಡ ಒಮ್ಮೊಮ್ಮೆ ಕೋಪ ಬಂದರೆ ಅದು ಬಾಕಿ ಇದ್ದವರಿಗಿಂತಲೂ ಜಾಸ್ತಿ ಇರ್ತದೆ ಹೀಗೆ ಅಂತರ್ಬಹಿ ಹೊಳಗೆ ಹೊರಗೆ ರಾಜಸು ಬ್ರಹ್ಮನಿಗೆ ಸೃಷ್ಟಿ ಕಾರ್ಯಕ್ಕಾಗಿ ಏನು ಗುಣಾಸ್ತ್ರಿ ದೇವೇಶ ಗುಣಭಿನ್ನ ಶಿವ ಸ್ಮೃತ ಹೀಗೆ ತ್ರಿಮೂರ್ತಿಗಳಲ್ಲಿ ಗುಣಗಳಿರ್ತವೆ ಶಿವನೊಬ್ಬನೇ ಗುಣಗಳಿಗೆ ಅತೀತನಾದವನು ಶಿವ ಅಂತ ಹೇಳಿದರೆ ಇಲ್ಲಿ ಪರಬ್ರಹ್ಮವನ್ನು ಹೇಳುವಂಥದ್ದು ಗುಣಾತೀತ ಅಂತೇಳಿ ವಿಷ್ಣು ಸೃಷ್ಟಿಕರ ಪ್ರೀತಿಯ ಪಾಲಯಯೈನ ಪಿಹಂ ಸಂಪೂಜ್ಯಸ್ೋಕೇಶು ಭವಿಷ್ಯಸಿ ಮದ ಜಯ ನಿನಗೂ ಬ್ರಹ್ಮನಗುರುದ್ರನೇ ಪೂಜ್ಯನು ಮೂರ್ಲೋಕು ಲಯಕಾರಕನು ಶಿವನ ಪೂರ್ಣಾವತಾರೇ ತವ ಸೇವ್ಯೋ ವಿಧೇಷ್ಚಾರುದ್ರ ಎಷ್ಯತಿ ಶಿವಪೂರ್ಣಾವತಾರೋ ಹಿ ತ್ರಿಜಗಲ್ಲಯಕಾರಕ ಸ್ವತ್ಪಾದ್ಮೇ ಭವಿಷ್ಯತಿ ಸುತ ಕಲ್ಪೇತವ ಪಿತಾಮಹ ತದಾ ದ್ರಕ್ಷಸಿಮಾಂ ಚೈವ ಸೋಪಿ ದ್ರಕ್ಷತಿ ಪದ್ಮಜ ಈ ಪಿತಾಮಹನು ಕಲ್ಪದಲ್ಲಿ ನಿನಗೆ ಮಗನಾಗ್ತಾನೆ ನೋಡಿ ಇಲ್ಲಿ ಕಥೆ ಮುಂದುವರಿತದೆ ಪದ್ಮ ಎನ್ನತಕ್ಕಂತಹ ಕಲ್ಪದಲ್ಲಿ ಈ ಪಿತಾಮಹ ಬ್ರಹ್ಮ ವಿಷ್ಣುವಿಗೆ ಮಗನಾಗ್ತಾನೆ ಆಗ ನೀನು ಈ ಬ್ರಹ್ಮನು ನನ್ನನ್ನು ಕಾಣ್ತೀರಿ ಅಂದರೆ ವಿಷ್ಣುವು ಬ್ರಹ್ಮನು ಆವಾಗ ಶಿವನನ್ನು ಕಾಣ್ತಾರೆ ಪದ್ಮಕಲ್ಪದಲ್ಲಿ ಬ್ರಹ್ಮನು ವಿಷ್ಣುವಿನ ಮಗನಾಗ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾನೆ ಶಿವ ಅಂದರೆ ಪರಬ್ರಹ್ಮ ಪದ್ಮೀ ಭವಿಷ್ಯತಿ ಸುತ ಕಲ್ಪೆ ತವ ಪಿತ್ತಮಹ ತದಾ ದ್ರಕ್ಷ ಪದ್ಮಜಹೋ ಏವಕ್ತ ಮಹೇಶಾನಹ ಕೃಪಾಂ ಹರ ಪುನಃ ಪ್ರೋವಾಚ ಸುಪ್ರೀತ್ಯ ವಿಷ್ಣು ಸರ್ವೇಶ್ವರ ಪ್ರಭು ಮಹೇಶ್ವರನಾದಂತಹ ಸರ್ವೇಶ್ವರನಾದಂತಹ ಎಲ್ಲರ ಒಡೆಯಂತಹ ಪರಮೇಶ್ವರನು ಅಂದರೆ ಭಗವಂತನು ಪರಮಾತ್ಮನು ಪರಬ್ರಹ್ಮನು ತದ್ವಾಚ್ಯನು ದೇವರ ದೇವನು ಯಾರಿದ್ದಾನೋ ಎಲ್ಲ ತ್ರಿಮೂರ್ತಿಗಳ ಮೂಲಕಾರಣಶಕ್ತಿ ಯಾವುದಿದೆಯೋ ಅವನು ಅಸದಳವಾದ ಕೃಪೆಯನ್ನಿಟ್ಟು ಅತುಲಾಂ ಕೃಪ ಕೃತ್ವ ತುಲನ ಇಲ್ಲದ ಅತುಲನೀಯವಾದ ಕೃಪೆಯನ್ನಿಟ್ಟು ಹೋಲಿಕೆ ಇಲ್ಲದಷ್ಟು ಕೃಪೆಯನ್ನಿಟ್ಟು ನೋಡಿದು ಈ ರೀತಿಯಾಗಿ ಹೇಳಿ ಮತ್ತೆ ವಿಷ್ಣುವನ್ನು ಕುರಿತು ಪ್ರೀತಿಯಿಂದ ಹೀಗೆ ಹೇಳ್ತಾನೆ ಪುನಃ ಪ್ರೋವಾಚ ಸು ಪ್ರೀತ್ಯ ವಿಷ್ಣು ಸರ್ವೇಶ್ವರ ಪ್ರಭು ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಂ ರುದ್ರ ಸಂಹಿತಾಂ ಪ್ರಥಮಖಂಡೇ ಸೃಷ್ಟ್ಯುಪಾಖ್ಯಾನೇ ಶಿವತತ್ವವರ್ಣನೋ ನಾಮ ನವಮೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದಂತಹ ರುದ್ರಸಹಿತೆಯಲ್ಲಿ ಮೊದಲನೆಯ ಖಂಡವಾದಂತಹ ಸೃಷ್ಟಿ ಉಪಾಖ್ಯಾನದಲ್ಲಿ ಶಿವತತ್ವವರ್ಣನ ಎನ್ನತಕ್ಕಂಥ ಒಂಬತ್ತನೆಯ ಅಧ್ಯಾಯ ಮುಗಿಯಿತು ಇನ್ನು ಮುಂದೆ ಹತ್ತನೇ ಅಧ್ಯಾಯವನ್ನು ನಾವು ಇನ್ನಷ್ಟು ಪರಮೇಶ್ವರ ವಿಷ್ಣುವಿನ ಹತ್ರ ಹೇಳತಕ್ಕಂಥ ವಿಚಾರಗಳು ಭಾಳಷ್ಟಿವೆ ಅದನ್ನ ಮುಂದಿನ ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನೋಡೋಣ ಹರೇ ಓಂ ತತ್ಸತ್ ಶಿವಾರ್ಪಣ